ಮೂವತ್ತನೆಯ ತರಂಗ ಬರಬರುತ್ತಾ ಆತನಿಗೆ ಇದೇ ಯೋಚನೆ ಹೆಚ್ಚಿತು ಗೆಡ್ಡೆ ಗೆನಸು ಹಣ್ಣುಗಳನ್ನು ಹೊರಗಿನಿಂದ ಸಂಗ್ರಹಿಸುವುದು ಬೇಡವಾಯಿತು ನನ್ನಿಂದ ಯಾರಿಗೆ ತಾನೇ ಏಕೆ ಕಷ್ಟವಾಗಬೇಕು ಏನೂ ತಿನ್ನದೆ ಕುಳಿತಲ್ಲಿಯೇ ಪ್ರಾಣಶಕ್ತಿಯನ್ನು ಉದ್ಬೋಧ ಮಾಡಿ ಹಸಿವನ್ನು ಹಸಿವಿಗೆ ತಿನ್ನುವಂತೆ ಹಸಿವು ಹುಟ್ಟಿದಲ್ಲಿಯೇ ಇಂಗಿಸಿ ಬಾರದೇಕೆ ಎನ್ನಿಸಿತು ವಿಶ್ವಾಮಿತನು ಕುಳಿತನು ಎಂದಿನಂತೆ ತನ್ನ ಧ್ಯಾನ ಬಲದಿಂದ ತನ್ನ ದೇಹದ ಕಣಕಣದಲ್ಲಿಯೂ ಪ್ರಾಣಶಕ್ತಿಯನ್ನು ತುಂಬಿದ್ದಾನೆ ಮೈಯೆಲ್ಲಾ ಕಣ್ಣಾಗಿ ಆ ಶಕ್ತಿಯು ದೇಹದಿಂದ ಶ್ರಮಿಸಿ ಧ್ಯಾನವೆತ್ತ ತಿರುಗಿದರೆ ಅಲ್ಲಿಯೇ ಕೇಂದ್ರವಾಗುತ್ತಿದೆಯೇ ಹೊರತು ನಿಜವಾದ ಕೇಂದ್ರವು ಯಾವುದೋ ಸಿಕ್ಕಲೇ ಒಲ್ಲದು ಹೀಗೆಯೇ ಒಂದು ವಾರ ವಿಶ್ವಾಮಿತ್ರರಿಗೆ ಹಸಿವು ನೀರಡಿಕೆಗಳ ಸಂಕಟವು ತಾನೇ ತಾನಾಗುತ್ತದೆ ಆಗ ಪ್ರಾಣವನ್ನು ಬಂಧಿಸುತ್ತಾನೆ ಹಸಿವು ನೀರಡಿಕೆ ನಿಲ್ಲುತ್ತದೆ ಮತ್ತೆ ಪ್ರಾಣದ ಕಟ್ಟನ್ನು ಬಿಚ್ಚಿ ಪ್ರಾಣ ಉಕ್ಕಿಸಿದರೆ ಹಸಿವು ನೀರಡಿಕೆಗಳು ಕಾಣಿಸಿಕೊಳ್ಳುತ್ತವೆ ದೀಪವನ್ನು ಮೀಟಿ ದೊಡ್ಡದು ಮಾಡದಷ್ಟು ಬೆಳಕು ಹೆಚ್ಚು ಅದರ ಜೊತೆಯಲ್ಲಿಯೇ ಕತ್ತಲು ಹೆಚ್ಚು ಅದರ ಜೊತೆಯಲ್ಲಿಯೇ ಕತ್ತಲು ಹೆಚ್ಚುವಂತೆ ಹಸಿವು ನೀರು ನೀರಡಿಕೆಗಳು ಬಲವಾಗುತ್ತವೆ ಪ್ರಾಣವನ್ನು ಕಟ್ಟಿಹಾಕಬೇಕು ಅಥವಾ ಪ್ರಾಣಶಕ್ತಿಗೆ ಆಹಾರ ನೀರು ನೀರು ಒದಗಿಸಬೇಕು ಇದು ದೊಡ್ಡ ಸಮಸ್ಯೆಯಾಗಿದೆ ಕೊನೆಗೆ ವಿಶ್ವಾಮಿಗೇ ಒಂದು ಯೋಚನೆ ಹೊಡೆಯಿತು ಎಲ್ಲವೂ ಬೆಳೆಯುವುದು ಇರುವುದು ಪ್ರಾಣಶಕ್ತಿಯಿಂದ ಈ ಪ್ರಾಣಶಕ್ತಿಯನ್ನು ಒಂದು ಹಣ್ಣಿಗೋ ಗೆಡ್ಡೆಗೋ ತುಂಬೋಣ ಹಾಗೆ ಆ ಫಲಮೂಲವನ್ನು ತಿಂದು ನೋಡೋಣ ಆಗ ಏನಾದರೂ ಹಸಿವು ನೀರಡಿಕೆಗಳು ಇಲ್ಲವಾಗುವುದೇನೋ ಎನಿಸಿತು ಕೂಡಲೇ ಹೋಗಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಬರುತ್ತಾ ದಾರಿಯಲ್ಲಿ ಆಗತಾನೆ ತನ್ನಾಗಿ ತನ್ನ ಎದುರಿಗೆ ಉದುರು ಉದುರಿದ್ದ ಒಂದು ಹಣ್ಣು ತಂದು ಪ್ರಾಣ ಅದಕ್ಕೆ ತುಂಬಿ ಅದನ್ನು ಸ್ವೀಕರಿಸಿದನು ಪ್ರಾಣಶಕ್ತಿಯ ಆಹಾಕಾರ ತಪ್ಪಿತು ಹಸಿವೂ ಅರಿಯಿತು ನೀರಡಿಕೆಯು ಇಂಗಿತು ವಿಶ್ವಾಮಿತ್ರ ಯೋಚನೆ ಬಲಿಯಿತು. ಹಾಗಾದರೆ ಪ್ರಾಣಕ್ಕೆ ಪ್ರಾಣವೇ ಆಹಾರವೇ ಪ್ರಾಣವಲ್ಲದೆ ಇನ್ನೇನು ಪ್ರಾಣಕ್ಕೆ ಆಹಾರವಾಗಲಾರದೆ ಹಾಗಾದರೆ ಈ ಪ್ರಾಣದ ಸ್ವರೂಪವೇನು ಒಂದು ಕಡೆ ಅನ್ನವಾಗಿ ಇನ್ನೊಂದು ಕಡೆ ಅನ್ನವನ್ನು ತಿನ್ನುವ ಅನ್ನಾದನಾಗಿ ಇರುವುದಾದರೆ ಪ್ರಾಣವು ಇಲ್ಲಿ ಇದೆ ಅಲ್ಲಿ ಇಲ್ಲ ಎನ್ನುವಂತಿಲ್ಲ ಹಾಗಾದರೆ ಪ್ರಾಣವೊಂದೇ ಏನು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವುದು ಇದೇ ಏನು ಆಪೋದೇವಿಯವರು ವಿಶ್ವದೇ ವಿಶ್ವದೇವರು ಹೇಳಿದ್ದರು ಸೃಷ್ಟಿಯ ರಹಸ್ಯ ಹಾಗಾದರೆ ಪ್ರಾಣವನ್ನು ಅರಿತವನು ಪ್ರಾಣವನ್ನು ಸೃಷ್ಟಿಸಬಲ್ಲವನಾಗಬೇಕು ಇದುವರೆಗೆ ನಾನು ಹೋದ ಪ್ರಾಣವನ್ನು ತಂದಿದ್ದೇನೆ ಇದ್ದ ಪ್ರಾಣವನ್ನು ಹೆಚ್ಚಿಸಿದ್ದೇನೆ ಮತ್ತೊಂದು ಪ್ರಾಣವನ್ನೇ ಸೃಷ್ಟಿ ಸೃಷ್ಟಿಸಬಾರದೇಕೆ ಹೀಗೆ ನೂತನ ಸೃಷ್ಟಿಯನ್ನು ಆರಂಭಿಸಿದರೆ ತಪ್ಪೇನು ವಿಶ್ವದೇವರುಗಳು ಅಂದು ಪಂಚಭೂತಗಳನ್ನು ಕಲೆ ಹಾಕಿ ಶರೀರವನ್ನು ಮಾಡುವುದನ್ನು ಹೇಳಿದ್ದಾರೆ ಇಂದು ನಾನು ಪ್ರಾಣವನ್ನು ಪ್ರತ್ಯೇಕಿಸಬಲ್ಲನಾದರೆ ಅದು ನಿಜವಾಗಿಯೂ ವಿನೂತನ ಸೃಷ್ಟಿಯಾಯಿತು ಆದರೆ ಅದು ಬೃಹಸ್ಪತಿಯೋ ಅಂದು ಬೃಹಸ್ಪತಿಯೋ ಹೆದರಿಸಿದನು ಮಹರ್ಷಿಗಳಿಬ್ಬರು ರೇಗಿ ಸೃಷ್ಟಿಗೆ ಹೊಟ್ಟಿದ್ದೀರಿ ಸೃಷ್ಟಿಯನ್ನು ಮಾಡುವಿರಿ ಆದರೆ ಅದರಿಂದ ಆಗುವ ಅನರ್ಥವೇನು ಎಂಬುದನ್ನು ಗಮನಿಸಿದ್ದೀರಾ ಎಂದು ಕೇಳಿದರು ಹಾಗೆ ಅನರ್ಥವಾದರೆ ಏನು ಅನರ್ಥವಾದೀತು ಹೊಸದು ಹಳ್ಳದ ಹೊಸದು ಹಳದನ್ನು ತಿಂದಿಯಿತು ಕೊಂದಿಯಿತು ಕೆಡಿಸಿಯಿತು ಇಷ್ಟೆ ತಾನೇ ಕೆಟ್ಟರೆ ಕೊಂದರೆ ತಿದ್ದಿಕೊಳ್ಳುವ ಬದುಕಿಸಿಕೊಳ್ಳುವ ರೀತಿ ತಿಳಿದಿದೆ ತಿಂದರೆ ಇನ್ನೊಂದು ಹಳೆಯದನ್ನೇ ಹುಟ್ಟಿಸಿದರಾಯಿತು ಇದಕ್ಕೆ ಏನು ಮಹಾ ಬೇಕಾದು ಆಗಲಿ ಮಾಡಬೇಕು ಆದರೂ ಆದಷ್ಟು ಮಟ್ಟಿಗೆ ಅನರ್ಥವಾಗದಂತೆ ನೋಡಿಕೊಳ್ಳಬೇಕು ಕೆಡುವುದಕ್ಕೆ ಅವಕಾಶ ಕೊಟ್ಟು ಆಮೇಲೆ ತಿದ್ದುಕೊಳ್ಳುವುದೇನು ದೊಡ್ಡದು ಕೆಡದಂತೆ ಮಾಡೋಣ ಆಗ ಹರೇಗೆ ಮಾಡಬೇಕಂದಿದ್ದ ಕೆಲಸವನ್ನು ಈಗ ಸಮಾಧಾನವಾಗಿ ಮಾಡೋಣ ಆದರೆ ಸಮಾಧಾನವಾಗಿ ಶಾಂತವಾಗಿ ಕುಳಿತರೆ ಯಾವ ಕೆಲಸವೂ ತಾನೇ ನಡೆಯುವುದು ಪ್ರಾಣವು ವಿಜೃಂಭಿಸಬೇಕು ಏಕಾಂತವಾಗಿ ತಾನೇ ತಾನಾಗಿರುವ ಪ್ರಾಣವು ಒಡೆಯಬೇಕು ಇದು ಶಾಂತವಾಗಿದ್ದರೆ ಅದು ಆಗುವುದೇ ಬಿರುಗಾಳಿಗೆ ಸಿಕ್ಕಿದ ಸಮುದ್ರದ ಹಾಗೆ ಪ್ರಾಣಶಕ್ತಿಯು ಅಲ್ಲೋಲ ಕಲ್ಲೋಲವಾಗಿ ಎದ್ದೆದ್ದು ಕುಣಿಯದಿದ್ದರೆ ಅದೆಂತೂ ಬೇರೆಯಾಗುವುದು ಪ್ರತ್ಯೇಕವಾಗುವುದು ಹೇಗೆ ವಿಶ್ವಾಮಿತ್ರನಿಗೆ ದೊಡ್ಡ ಯೋಚನೆಯಾಯಿತು ಎದ್ದೆದ್ದು ಕುಣಿಯುವುದು ಎಂದರೆ ಹೇಗೆ ಆಗ ಅದರ ಹಿಂದಿರುವ ತನ್ನ ಅವಸ್ಥೆಯೇ ಏನು ತಾನೂ ಪ್ರಾಣವು ಒಂದೇ ಅಥವಾ ಬೇರೆ ಬೇರೆಯೇ ಪ್ರಾಣವೇ ತಾನೇನು ಅಥವಾ ತಾನು ಪ್ರಾಣವನ್ನು ಕುಳಿಸುವ ಮತ್ತೊಂದು ಚೇತನವೇ ದೊಡ್ಡ ಸಮಸ್ಯೆ ಸಮಸ್ಯೆ ಎಂದು ಹುಟ್ಟಿತು ವಿಶ್ವಾಮಿತ್ರನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ ಪ್ರಾಣ ಶಕ್ತಿಯು ವಿಜೃಂಭಿಸುತ್ತದೆ ಆಗ ತಾನು ಆ ಪ್ರಾಣದಿಂದ ಬೇರೆಯಾಗಿ ಕುಳಿತುಕೊಳ್ಳಲಾರದೆ ತಪಸ್ಸಿಯು ಪ್ರಾಣವೇ ತಾನು ಎಂದು ಕೊಂಡು ಆತನ ಪ್ರಾಣಶಕ್ತಿಯು ಬೀಸುವ ಗಾಳಿಯಲ್ಲಿ ಹರಿಯುವ ನೀರಿನಲ್ಲಿ ಇವನ್ನು ಕುಳಿತಿರುವ ನೆಲದಲ್ಲಿಯೇ ಬೆಳೆತು ಹೋಗುತ್ತದೆ ಆಗ ಚದುರುವುದನ್ನು ನಿರೋಧಿಸಿದರೆ ಕಿಡಿಯಾಗಿ ಹೊರಚೆಲ್ಲುತ್ತದೆ ಹರಿಯ ಬಿಟ್ಟರೂ ಹಿಡಿದು ನಿಲ್ಲಿಸಿದರೂ ಅದು ತಾನೂ ಒಂದೆಯೇ ಒಂದೆಯೋ ಬೇರೆ ಬೇರೆಯೋ ಅದು ಮಾತ್ರ ತಿಳಿಯುದು ಹೀಗೆಯೇ ಹೀಗೆಯೇ ಎರಡು ಮೂರು ತಿಂಗಳು ಕಳೆದು ಹೋಗಲಿದೆ ವಿಶ್ವಾಮಿ ತನಿಗೆ ಏನಾದರೂ ಆಗಲಿ ಹಿಡಿದು ಕುಳಿತು ಎಲ್ಲವನ್ನು ಎಂಬ ಮನಸ್ಸು ಆಗಲಲ್ಲದು ಆತನಿಗೆ ಹೊರಗಿನ ಸೃಷ್ಟಿಯನ್ನು ಬಿಟ್ಟು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಏಕೋ ಬೇಡ ಹಾಗೆಂದು ಒಳಗಿನ ಯೋಚನೆ ಬಿಟ್ಟು ಹೊರಗಿನ ಮನಸ್ಸಿನಲ್ಲಿ ಸುಖವಾಗಿ ಇದ್ದೂ ಬಿಡಲಾರ ಹೀಗೆ ಮನಸ್ಸು ಒಳಕು ಹೊರಕು ತೂಯ್ದಾಡುತ್ತಿದೆ ಒಂದಷ್ಟು ಹೊತ್ತು ಅಂತರ್ಮುಖಿಯಾಗಿ ಪ್ರಾಣದೊಡನೆ ಆಟವಾಡುತ್ತಾನೆ ಮತ್ತೆ ಬಹಿರ್ ಅದರ ಫಲವೇನಾಯಿತು ಎಂದು ನೋಡಲು ಕಣ್ಣು ಬಿಡುತ್ತಾನೆ ಕೊನೆಗೆ ಒಂದು ದಿನ ವಿಶ್ವಾಮಿ ಮನಸ್ಸಿಗೆ ಏಕೋ ಏನೋ ಒಂದು ಬಿಗಿ ಹುಟ್ಟಿದೆ ಈ ದಿನ ಬೇಕಾದುದಾಗಲಿ ಈ ವಿಷಯವನ್ನು ಇತ್ಯರ್ಥ ಮಾಡಬೇಕು ನಾಳೆಯ ದಿನ ಹುಣ್ಣಿಮೆ ಜಗತ್ತೆಲ್ಲವೂ ಕಲಾಪೂರ್ಣವಾಗಿರುವ ದಿನ ಈ ದಿನ ಕಲೆಗಳು ಪೂರ್ಣವಾಗುವುದಕ್ಕೆ ನುಗ್ಗುವ ದಿನ ಈ ಏನಾದರೂ ಆಗಲಿ ಕುಳಿತುಕೊಳ್ಳಬಿಡಬೇಕು ಕುಳಿತು ಬಿಡಬೇಕು ಎನ್ನಿಸಿತು ಆದರೂ ಏನೋ ವಿಘ್ನವು ಬರುವುದು ಕಾರ್ಯವು ಪೂರ್ಣವಾಗುವುದಿಲ್ಲ ಎಂದು ಯಾವುದೋ ಒಳದನಿ ಅಸ್ಪಷ್ಟವಾಗಿ ನುಡಿಯುತ್ತದೆ ಮುಂದಿನ ಅದನ್ನು ಗಮನಿಸು ಗಮನಿಸಿದಂತೆ ವಿಘ್ನವೆಂದರೇನು ಅದು ನಮಗೆ ಅನುಕೂಲವೇ ಆಗುವಂತೆ ಮಾಡಿಕೊಂಡರಾಯಿತು ಬರಲಿ ಯಾವ ಅಡ್ಡಿ ಬರುವುದೋ ಬರಲಿ ನಾನು ವಿಶ್ವಕ್ಕೆ ಮಿತನಾಗಿರುವಾಗ ನನಗೆ ಜಡಚೇತನಗಳಲ್ಲೆಲ್ಲ ಮೈತ್ರಿಯೊಂದೇ ಭಾವವಾಗಿರುವಾಗ ಯಾವ ಅಟಿಯು ಬಂದರೇನು ಅದು ನನಗೆ ಅನುಕೂಲವೇ ಆಗುವುದು ಎಂಬ ನಂಬಿಕೆಯಿಂದ ಅದನ್ನು ನಿವಾರಿಸುತ್ತೇನೆ ಕೊನೆಗೆ ಸಂಧಿಯನ್ನು ಪೂರೈಸಿಕೊಂಡು ತನ್ನ ಗುಡಿಸಿ ಗುಡಿಸಿಲಿನಲ್ಲಿ ಕುಳಿತಿದ್ದಾನೆ ಮೂಡಲ ಕೊನೆಯಿಂದ ನುಗದಷ್ಟು ಮೇಲೆದಿರುವ ಚಂದನು ಉದಯ ಕೆಂಪು ಕೊಂಚವೂ ಕೆಂಪು ಕೊಂಚವೂ ಉಳಿಯದಂತೆ ತೊಡೆದಿರುವ ಬಿಳಿಯ ಬಿಡುಪಿನಿಂದ ಲೋಕಕ್ಕೆಲ್ಲ ಮೆರುಗಿಟ್ಟು ಬೆಳಗುತ್ತಿದ್ದಾನೆ ಧ್ಯಾನ ಬಲಿತು ಹಾಗೆ ಅಷ್ಟು ಹೊತ್ತು ಚಂದ್ರನನ್ನೇ ಕುರಿತು ಧ್ಯಾನಿಸಿ ಧ್ಯಾನಿಸುತ್ತಿದ್ದು ತಾನು ಕೋರುತ್ತಿರುವುದು ಇದೇ ಸಿದ್ಧಿ ಸೃಷ್ಟಿಕಾಲದ ಉಲ್ಬಣ ಉದ್ರೇಕಾಂತವಾದ ಮನಸ್ಸಿನಿಂದ ಶಾಂತವಾದ ಸೃಷ್ಟಿಯನ್ನು ಮಾಡಬೇಕು ಅದು ಲೋಕ ಕಲ್ಯಾಣಕ್ಕೆ ಆಗಬೇಕು ಎಂದು ಗಟ್ಟಿಯಾಗಿ ಹೇಳಿದನು ಆತನ ಗಟ್ಟಿಯಾಗಿ ಮಾತನಾಡಿ ಎಷ್ಟೋ ದಿನವಾಗಿತ್ತು ಆತನು ಗಟ್ಟಿಯಾಗಿ ಮಾತನಾಡಿ ಎಷ್ಟೋ ದಿನವಾಗಿತ್ತು ತನ್ನ ಧ್ವನಿಯೇ ಆದರೂ ಅದರಲ್ಲಿ ಏನೋ ವಿಲಕ್ಷಣವಾಗಿರುವಂತೆ ತೋರಿ ಇನ್ನೂ ಒಮ್ಮೆ ಅದೇ ಮಾತು ನೋಡಿದನು ಇನ್ನೂ ಚೋಧ್ಯವಾಗಿ ಇನ್ನೂ ಒಂದು ಸಲ ನೋಡಿದನು ಒಂದಕ್ಕಿಂತ ಇನ್ನೊಂದು ಸಲ ಗಟ್ಟಿಯಾಗಿದ್ದು ಶಬ್ದ ತರಂಗಗಳು ಗುಡಿಸಲನ್ನು ತುಂಬಿ ಹೊರಬಿದ್ದು ಸುತ್ತಮುತ್ತಲೆಲ್ಲ ಹರಡಲು ಓಡಿ ಹೋಗದೆ ಗುಡಿಸಿಲಿನಲ್ಲಿಯೇ ಇರು ನಿಂತಿರುವಂತೆ ಭಾಸವಾಯಿತು ಇನ್ನು ಆ ಶಬ್ದ ತರಂಗಗಳು ಗಾಳಿಯಲ್ಲಿ ಜೀರ್ಣವಾಗುತ್ತಿದ್ದ ಹಾಗೆಯೇ ಅದಕ್ಕಿಂತ ಮುಂಚೆಯೇ ವೀಣಾನಾಧವಾಗಿ ಪರಿಣಮಿಸಿ ಮತ್ತೊಂದು ರೂಪ ಪಡೆದು ಹಿಂದಿರುಗಿ ಬಂದಂತೆ ವಿಶ್ವಾಮಿತ್ರರಿಗೆ ಇದೊಂದು ಇನ್ನೊಂದು ಮಾನವ ಧ್ವನಿ ಕೇಳಿಸಿತು ಅದು ದೇವಲೋಕದಲ್ಲಿ ಮಾತ್ರ ಸಾಧ್ಯ ಧ್ವನಿ ಸ್ಪಷ್ಟವಾಗಿತ್ತು ಇತರರು ಯಾರೂ ಇಲ್ಲದೆ ಏಕಾಂತವೆಂದು ನಂಬಿದ್ದ ಮನಸ್ಸು ಕ್ಷಮಕಿತವಾಗಿ ಹತ್ತ ತಿರುಗಿತು ಒಂದು ಹೆಣ್ಣು ಗುಡಿಸಿಲಿನ ಬಾಗಿಲಲ್ಲಿ ನಿಂತಿದೆ